ನಮಃ ಪಿಎಸ್ ಶಿವಸ್ವಾಮಿ ಅಯ್ಯರ್ ಮಿರ್ಜಾ ಸಾಹೇಬರು ದಿವಾನರಾಗಿದ್ದಾಗ ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಮದ್ರಾಸಿನ ಕೆಲಮಂದಿ ಪ್ರಮುಖ ಜನರು ಬೇಸಿಗೆಯನ್ನು ಕಳೆಯಲು ಬೆಂಗಳೂರಿಗೆ ಬರುತ್ತಿದ್ದರು ಅಂಥವರ ಪೈಕಿ ಸರ್ ಪಿಎಸ್ ಶಿವಸ್ವಾಮಿ ಅಯ್ಯರ್ ಅವರು ಒಬ್ಬರು ಅವರು ಆಗರ್ಭ ಶ್ರೀಮಂತರು ಶುಚಿ ಶ್ರೀಮತಾಂ ದೇ ಹೇ ಎಂಬಂತೆ ಧನಿಕವಾದ ವಂಶದಲ್ಲಿ ಕೊಟ್ಟಿರುವರು ಶಿವಸ್ವಾಮಿ ಅಯ್ಯರ್ ಪ್ರಸಿದ್ಧ ವಿದ್ವಾಂಸರು ಸಂಸ್ಕೃತದಲ್ಲಿ ಇಂಗ್ಲಿಷ್ನಲ್ಲಿ ನ್ಯಾಯಶಾಸ್ತ್ರದಲ್ಲಿ ಮದರಾಸಿನ ಬಿಎಲ್ ಪರೀಕ್ಷೆಯಲ್ಲಿ ಮೊದಲನೆಯ ವರ್ಗದಲ್ಲಿ ತೇರ್ಗಡೆ ಪಡೆಯುವುದು ಆ ಕಾಲದಲ್ಲಿ ಒಂದು ಹೆಚ್ಚಿನ ಪ್ರಶಸ್ತಿ ಶಿವಸ್ವಾಮಿ ಅಯ್ಯರ್ ಮೊದಲನೆಯ ವರ್ಗದಲ್ಲಿ ಮೊತ್ತ ಮೊದಲನೆಯವರಾಗಿ ಪ್ರಶಸ್ತಿ ಪಡೆದಿದ್ದರು ಶಿವಸ್ವಾಮಿ ಅಯ್ಯರ್ ಅವರ ಗೋಷ್ಠಿಗೆ ಸೇರಿದವರಲ್ಲಿ ನಾಲ್ಕೈವರನ್ನು ಇಲ್ಲಿ ಸ್ಮರಿಸಬಹುದು ವಿಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಟಿಆರ್ ವೆಂಕಟರಾಮ ಶಾಸ್ತ್ರಿಗಳು ಕೆ ರಾಮನಾಥ ಅಯ್ಯರ್ ಜಿಎ ನಟೇಶನ್ ಟಿ ರಂಗಾಚಾರಿ ಸರ್ ಎಸ್ ವರದಾಚಾರ್ಯರು ಇವರು ಶಿವಸ್ವಾಮಿ ಅಯ್ಯರನ್ನು ಪದೇ ಪದೇ ಕಾಣುತ್ತಿದ್ದರು ಶಿವಸ್ವಾಮಿ ಅಯ್ಯರ್ ಅವರು ವಕೀಲಿ ವೃತ್ತಿಯನ್ನು ಅವಲಂಬಿಸಿ ವಿಪುಲವಾಗಿ ಪ್ರತಿಫಲ ಗಳಿಸಿ ಕಾಲಕ್ರಮದಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ದು ಆಮೇಲೆ ಗವರ್ನರ್ ಪದವಿಯ ಮಂತ್ರಿ ಮಂಡಲದ ಕೌನ್ಸಿಲ್ ಸದಸ್ಯರಾಗಿ ನೇಮಿಸಲ್ಪಟ್ಟು ಕೊಂಚ ಕಾಲ ಗವರ್ನರ್ ಆಗಿಯೂ ಇದ್ದು ಕೀರ್ತಿಗಳಿಸಿದರು ಅವರ ಅಧಿಕಾರ ಪದವಿಗಳ ಮಾತು ಅಷ್ಟು ವಿಶೇಷವಾದದ್ದೇನೂ ಅಲ್ಲ ಅವರಲ್ಲಿ ವಿಶೇಷವಾದ ಗುಣಗಳು ಮುಖ್ಯವಾಗಿ ಮೂರೆಂದು ನನಗನಿಸಿದ್ದರು ಅವರ ಪ್ರಾಮಾಣಿಕತೆ ಅವರ ವಿದ್ವನ್ನಿಷ್ಠೆ ಅವರ ಸದಾಚಾರ ನಿಷ್ಠೆ ಜ್ಞಾನಪಿಪಾಸೆ ಅವರ ವಿದ್ಯೋತ್ಸಾಹವನ್ನು ಕುರಿತು ಒಂದು ಸಂಗತಿ ಹೇಳಬಹುದು ಅವರು ಬೆಂಗಳೂರಿನಲ್ಲಿ ವರ್ಷ ವರ್ಷವೂ ಎರಡು ಮೂರು ನಾಲ್ಕು ತಿಂಗಳು ಕೂಡ ಇರುತ್ತಿದ್ದಂತೆ ಇಲ್ಲಿರುವಾಗ ಸಾಮಾನ್ಯವಾಗಿ ಸಂಜೆ ಸಂಜೆಯೂ ಲಾಲ್ಬಾಗಿಗೆ ಹೋಗುತ್ತಿದ್ದರು ಲಾಲ್ಬಾಗಿನಲ್ಲಿ ಗ್ಲಾಸ್ ಹೌಸ್ ಕಟ್ಟಡದ ಈಶಾನ್ಯ ಮೂಲೆಯಲ್ಲಿ ಅಥವಾ ಆಗ್ನೇಯ ಮೂಲೆಯಲ್ಲಿ ಕಟ್ಟಡದಿಂದ ದೂರವಾಗಿ ತಂಪಾದ ಸ್ಥಳದಲ್ಲಿ ಮರಗಳ ಕೆಳಗೆ ಅವರು ಕೂಡಲು ಒಂದು ಜಾಗ ಗೊತ್ತಾಗಿರುತ್ತಿತ್ತು ಅಂದಿನ ಲಾಲ್ಬಾಗಿನ ಅಧಿಕಾರಿಗಳು ಆ ಜಾಗ ಜಾಗದಲ್ಲಿ ನಾಲ್ಕೈದು ವರಗು ಬೆಂಚ್ ಬೆಂಚ್ಗಳನ್ನು ವರ್ತೂಲಾಕಾರವಾಗಿ ಜೋಡಿಸಿ ಜೋಡಿಸಿರುತ್ತಿದ್ದರು ಇದು ಬಹುಶಃ ಮಿರ್ಜಾವರ ಶಿಫಾರಸಿನ ಮೇರೆಗೆ ಶಿವಸ್ವಾಮಿ ಅಯ್ಯರ್ ಅವರು ಅಲ್ಲಿಗೆ ಬಂದಾಗ ಅಲ್ಲಿ ಸೇರುತ್ತಿದ್ದ ಇತರರು ಬೆಂಗಳೂರಿನ ಕೆಲಮಂದಿ ಗಣ್ಯಜನರು ಒಂದು ಜಡ್ಜಿ ಜಿಶ್ರೀನಿವಾಸ ಅಯ್ಯರ್ ಅವರು ಎರಡು ಚೀಫ್ ಇಂಜಿನಿಯರ್ ಶ್ರೀನಿವಾಸ್ ಅಯ್ಯರ್ ಅವರು ಮೂರು ಡೆಪ್ಯೂಟಿ ಡಿಪಿಐ ಡಿ ವೆಂಕಟರಾಮಯ್ಯನವರು ನಾಲ್ಕು ಸಬ್ಜಡ್ಜಿ ಟಿವಾಸುದೇವರಾಯರ್ ಅವರು ಐದು ಪ್ರೊಫೆಸರ್ ಸಿಆರ್ ನಾರಾಯಣರಾಯರವರು ಆರು ಡಾಕ್ಟರ್ ಸಿ ರಾಮರಾಯರು ಇನ್ನೂ ಏಳೆಂಟು ಮಂದಿ ಇಂಥವರು ಮದರಾಸಿನಿಂದ ಬಂದವರ ಪೈಕಿ ಜಸ್ಟಿಸ್ ಕುಮಾರಸ್ವಾಮಿ ಶಾಸ್ತ್ರಿಗಳು ವಕೀಲ ಗೋವಿಂದ ರಾಘವಯ್ಯರ್ ಎನ್ಸುಬ್ಬರಾವ್ ಪಂಥಲು ಟಿ ರಂಗಾಚಾರ್ಯರು ಈ ಶ್ರೇಣಿಯ ಪ್ರಸಿದ್ಧ ಪುರುಷರಿರುತ್ತಿದ್ದರು ಈ ಸಭೆಯ ಲೋಕಾಭಿರಾಮ ವಿಷಯಗಳನ್ನು ಕುರಿತು ಹರಟುವುದು ಅಥವಾ ವಾಗ್ವಾದ ನಡೆಸುವುದು ಒಂದು ಸಾರಿ ಈ ಸಭೆಗೆ ವಿಎಸ್ ಶ್ರೀನಿವಾಸ ಶಾಸ್ತ್ರಿಗಳವರು ಟಿಆರ್ ವೆಂಕಟರಾಮ ಶಾಸ್ತ್ರಿಗಳವರು ಬಂದಿದ್ದರು ಶ್ರೀನಿವಾಸ ಶಾಸ್ತ್ರಿಗಳವರು ಶಿವಸ್ವಾಮಿ ಅಯ್ಯರ್ ಅವರಿಗಿಂತ ವಯಸ್ಸಿನಲ್ಲಿ ಕಿರಿಯರು ವೆಂಕಟರಾಮ ಶಾಸ್ತ್ರಿಗಳು ಶಾಸಿಗಳಿಗಿಂತ ಕಿರಿಯರು ಮತ್ತು ವೆಂಕಟರಾಮ ಶಾಸ್ತ್ರಿಗಳು ಸ್ವಾಮಿ ಅಯ್ಯರ್ ಅವರ ಶಿಷ್ಯರೆಂಬಂತೆ ಇದ್ದವರು ವಕೀಲಿ ಉದ್ಯೋಗವನ್ನು ಶಿವಸ್ವಾಮಿ ಅಯ್ಯರ್ ಅವರ ಆಫೀಸಿನಲ್ಲಿ ಕಲಿತವರು ಆಗ ಅವರೊಡನೆ ಶಿವಸ್ವಾಮಿ ಅಯ್ಯರ್ ಅವರ ಆಫೀಸಿನಲ್ಲಿದ್ದವರು ಫೆಡರಲ್ ಕೋರ್ಟ್ ಜಡ್ಜಿ ಸರ್ ಎಸ್ ವರದಾಚಾರಿ ಈ ಮೂವರು ಲಾಲ್ಬಾಗಿನಲ್ಲಿ ಕಲಿತಿದ್ದ ಸಂಜೆ ಯಾವುದೋ ವಿಷಯ ಚರ್ಚೆಗೆ ಬಂತು ಆಗಿ ಶಿವಸ್ವಾಮಿ ಅಯ್ಯರ್ ಅವರು ಆ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೋ ಸಂಗತಿಯನ್ನು ನೆನಪು ಮಾಡಿಕೊಂಡು ಶ್ರೀನಿವಾಸ ಶಾಸ್ತ್ರಿಗಳ ಕಡೆ ತಿರುಗಿ ಹೀಗೆಂದರು ಮಿಸ್ಟರ್ ಶಾಸ್ತ್ರಿ ಐ ಗೇವ್ ಯು ದುಕ್ ಆಫ್ ಮಿಲ್ಲಿಕನ್ಸ್ ವಾಟ್ ಹವ್ ಯು ಡನ್ ವಿತ್ ಇಟ್ ಶಾಸ್ತ್ರಿಗಳೇ ನಾನು ನಿಮ್ಮ ಕೈಗೆ ಮಿಲ್ಲಿಕನ್ ಎಂಬಾತ ಬರೆದ ಪುಸ್ತಕವನ್ನು ಕೊಟ್ಟೆನಲ್ಲ ಅದನ್ನೇನು ಮಾಡಿದ್ರು ಶಾಸ್ತ್ರಿಗಳ ಪಿಕಲಾಟ ಶಾಸ್ತ್ರಿ ಪಕ್ಕದಲ್ಲಿದ್ದ ನನ್ನೊಡನೆ ಬಂತಲ್ಲಪ್ಪ ಪಿಕಲಾಟ ಎಂದು ಪಿಸುಗುತ್ತಿ ತವಳಿನಲ್ಲಿ ಅದು ನನಗೆ ಏನೂ ತಿಳಿಯಲಿಲ್ಲ ಸರ್ ಬಹು ಅದು ಹೇಗೆ ಕಷ್ಟವಾಯಿತು ಶಾಸ್ತ್ರಿಗಳು ಇಟ್ಸ್ ಆಲ್ ಫಿಸಿಕ್ಸ್ ಫಾರ್ ಬಿಯಾಂಡ್ ಮೀ ಅದೆಲ್ಲ ಭೌತ ವಿಜ್ಞಾನ ನನಗೆ ಬಹಳ ದೂರವಾದದ್ದು ಶಿವರಾಮ ಯಾರವರು ಡ್ಯೂ ಸೇ ಸೋ ಟುಕ್ ಆರ್ ಮ್ಯಾಡಲ್ ಇನ್ ಫಿಸಿಕ್ಸ್ ಅದೇಕೆ ಹಾಗೆ ಹೇಳುತ್ತೀರಿ ಭೌತ ವಿಜ್ಞಾನದಲ್ಲಿ ಪ್ರಶಸ್ತಿ ಪದಕವನ್ನು ಗೆದ್ದವರಲ್ಲವೇ ನೀವು ಶಾಸ್ತ್ರಿಗಳು ನನ್ನ ಪದಕಕ್ಕೆ ಈಗ ಹೊತ್ತು ಏನು ಬೆಲೆ ಅದು ಐವತ್ತು ವರ್ಷಗಳ ಹಿಂದಿನ ಮಾತು ಭೌತಶಾಸ್ತ್ರ ಆ ಹೊತ್ತು ಗುರುತಿಗೆ ಸಿಕ್ಕದಷ್ಟು ದೊಡ್ಡದಾಗಿ ಬೆಳೆದಿದೆ ನನ್ನ ಕೈ ಇಲ್ಲಿ ಸಾಗುವ ಹಾಗಿಲ್ಲ ಶಿವರಾಮ ಶಾಸ್ತ್ರಿ ಶಿವರಾಮಯ್ಯರ್ ನಿತ್ಯುರು ಬಿಟ್ಟು ಹ್ಮ್ ಒಳ್ಳೆಯದು ಪುಸ್ತಕ ಏನಾಯ್ತು ಅದು ನನ್ನ ಯೋಗ್ಯತೆಗೆ ನೀಡಿದ್ದೆಂದು ವೆಂಕಟರಾಮ ಶಾಸ್ತ್ರಿಗಳಿಗೆ ಕೊಟ್ಟೆ ಅವರು ಯುವಕರಾದದ್ದರಿಂದ ವೆಂಕಟರಾಮ ಶಾಸ್ತ್ರಿ ವಾಟ್ ಹ್ಯಾವ್ ಯು ಡನ್ ವಿತ್ ಬುಕ್ ವೆಂಕಟರಾಮ ಶಾಸ್ತ್ರಿಗಳೇ ಆ ಪುಸ್ತಕ ಏನು ಮಾಡಿದ್ದೀರಿ ಐ ಟ್ರೈ ಟು ರೀಡ್ ಇಟ್ ಬಟ್ ಹ್ಯಾಟ್ ಟು ಗಿವ್ ಇಟ್ ಅಪ್ ಆಸ್ ಫಾರ್ ಬಿಯಾಂಡ್ ಮಿ ಓದಲಿಕ್ಕೆ ಪ್ರಯತ್ನ ಮಾಡಿದೆ ಅದು ನನಗೆ ಅತಿ ಪ್ರಯಾಸವೆಂದು ತೋರಿತು ಕೈಬಿಟ್ಟೆ ಶಿ ವಂಚನಕ್ಕೂ ನೀವು ಮ್ಯಾಥ್ಮೆಟಿಕ್ಸ್ ನಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಆದಿರಲ್ಲ ಇನ್ನೂ ಕೊಂಚ ಪ್ರಯಾಸ ಪಡಬಾರದಾಗಿತ್ತೆ ನಾನು ಬಿ ಓದಿದಾಗ ಇದ್ದ ಗಣಿತ ಶಾಸ್ತ್ರೆಯಲ್ಲಿ ಈ ಹೊತ್ತಿನ ಅದರಲ್ಲಿಯೂ ಮಿಲಿಕನ್ ಮಹಾ ಪ್ರೌಢ ಗಣಿತ ವಿಜ್ಞಾನಿ ಖಗೋಳ ವಿಜ್ಞಾನಿ ಅವನ ಗಣಿತ ನನಗೆ ಅರ್ಥವಾಗುವುದು ಶಿ ಹೋಗಲಿ ಪುಸ್ತಕ ಏನಾಯ್ತು ಮದರಾಸಿಗೆ ಹೋದ ಮೇಲೆ ಕೊಡುತ್ತೇನೆ ನೀವೀ ಬೆದರೂ ಹೀಗೆ ಹೇಳಿದ ಮೇಲೆ ಇನ್ನು ಯಾರನ್ನಾದರೂ ನಾನು ಹುಡುಕಬೇಕು ಯಾರಿದ್ದಾರೆ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಯಾರು ಇರುವಂತೆ ತೋರುವುದಿಲ್ಲ ಈ ಕೆಲಸಕ್ಕೆ ನಾನು ತಮಗೆ ಈ ವಯಸ್ಸಿನಲ್ಲಿ ಯಾತಕೆ ಈ ಶ್ರಮ ಮಿಲಿಕಿನಿಂದ ತಮಗೆ ಆಗಬೇಕಾದ್ದೇನು ಶಿ ಅದೇನಯ್ಯ ಹೀಗೆನ್ನುತ್ತೀರಿ ಹೊಸ ಹೊಸದಾಗಿ ಜ್ಞಾನ ಬೆಳೆಯುತ್ತಿದೆ ಜ್ಞಾನ ಯಾತಕೆ ವಿಜ್ಞಾನಿ ಪ್ರಪಂಚದ ರಚನೆಯನ್ನು ಅದರ ಚಲನವಲನಗಳನ್ನು ಕುರಿತು ಸಿದ್ಧಾಂತ ಮಾಡಿದರೆ ಆ ಸಿದ್ಧಾಂತಕ್ಕೂ ನಮ್ಮ ಪೂರ್ವ ಜ್ಯೋತಿಷ್ಯರ ಸಿದ್ಧಾಂತಕ್ಕೂ ಎಷ್ಟು ಮಾತ್ರ ಹೊಂದಿಕೆಯುಂಟು ಆ ಸಿದ್ಧಾಂತಕ್ಕೂ ನಮ್ಮ ವೇದಾಂತ ವೇದಾಂತ ಸಮನ್ವಯ ವಾದೀತೋ ವಿರೋಧವೋ ಇದನ್ನು ನಾವು ವಿಚಾರ ಮಾಡಿ ನೋಡಬೇಡವೇ ಇಷ್ಟಕ್ಕೂ ನಾನು ಇವರನ್ನು ಕೇಳಿದು ಏನನ್ನು ಗ್ರಂಥ ಓದಿ ಅದರ ಸಾರ ಭಾಗವನ್ನು ಸಂಗ್ರಹ ಮಾಡಿ ಕೊಡಿರೆಂದು ಅದು ಆಗದೆನ್ನುತ್ತಾರಲ್ಲ ಎಂದು ಎಲ್ಲರೂ ನಕರು ಎಲ್ಲರೂ ಗಂಭೀರ ಮೌನವನ್ನು ತಾಳಿದರು ಎಂಬತ್ತು ಎಂಬತ್ತೈದು ವಯಸ್ಸಿನ ಈ ಮಹಾನುಭಾವರಿಗೆ ಈ ವಯಸ್ಸಿನಲ್ಲೂ ಎಷ್ಟು ಮಟ್ಟಿನ ಜ್ಞಾನ ಕುತೂಹಲ ನೂತನ ವಿಜ್ಞಾನದಲ್ಲಿ ಎಷ್ಟು ಆಸಕ್ತಿ ಎಂದು ಆಶ್ಚರ್ಯಪಟ್ಟರು ಇನ್ನೊಂದು ವ್ಯಕ್ತಿ ಲಕ್ಷಣವನ್ನು ಹೇಳುತ್ತೇನೆ ವೆಂಕಟರಾಮಶಾಸ್ತ್ರಿಗಳು ಯಾವುದೋ ವಕೀಲ ಕಾರ್ಯದ ನಿಮಿತ್ತವಾಗಿ ಬೆಂಗಳೂರಿಗೆ ಬಂದು ಮಾಡ್ರನ್ ಹಿಂದೂ ಹೋಟೆಲಿನ ಮಹಡಿಯ ಒಂದು ಕೊಠಡಿಯಲ್ಲಿ ತಂಗಿದ್ದರು ಆ ಸಂಜೆ ಅವರೂ ನಾನು ಕೊಂಚ ದೂರ ವಾಯು ಸೇವನೆಗಾಗಿ ತಿರುಗಾಡಿಕೊಂಡು ಬಂದೆವು ಭೋಜನದ ವೇಳೆ ಬಂದಾಗ ಅವರು ಹೇಳಿದರು